ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುನಚ ಶಿವಮಹಾಪುರಾಣ ಅದರಲ್ಲಿ ಒಂದನೆಯದು ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಸಾಧ್ಯ ಸಾಧನ ಖಂಡ ಅದನ್ನು ನೋಡಿದ್ದೇವೆ ಎರಡನೆಯದು ರುದ್ರ ಸಂಹಿತೆ ಅದರಲ್ಲಿ ಸೃಷ್ಟಿಖಂಡವನ್ನು ನೋಡಿದ್ದೇವೆ ಈಗ ಎರಡನೇದಾದ ಸತೀಖಂಡ ಸತೀಖಂಡದಲ್ಲಿ ಮೂವತ್ತೊಂಬತ್ತು ಶ್ಲೋಕಗಳ ಅಧ್ಯಾಯಗಳನ್ನು ನೋಡಿದ್ದೇವೆ ಇವತ್ತು ನಲವತ್ತನೇ ಅಧ್ಯಾಯ ಶ್ರೀ ಓಂ ನಮಃ ಶಿವಾಯ ಅಥಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಾಂ ಸತೀಖಂಡೇ ಚಿಂಶೋಧ್ಯಾಯ ನಲವತ್ತನೆಯ ಅಧ್ಯಾಯವು नारद उवाच विधे विधे महाप्राज शतत्वर्शका श्रावित रमणी प्रा शिवली महादुता वीरेण वीरभद्रेण दक्ष यनानाश्य वै कैलासाद्रौ कि तद्वदा किूतुना नारद मुनीताने ब्रह्मन दंदेत्र ओ विधि ಮಹಾಪ್ರಾಜ್ಞನಾದ ನೀನು ಶಿವತತ್ವವನ್ನು ನನಗೆ ಪ್ರದರ್ಶಿಸಿರುವೆ ಮನೋಹರವು ಮಹಾದ್ಭುತವೂ ಆದಂತಹ ಶಿವಲೀಲೆಯನ್ನು ಪ್ರಾಯಶಃ ಅಂದರೆ ಸಾಮಾನ್ಯವಾಗಿ ನನಗೆ ನೀನು ಹೇಳಿದ್ದೀಯ ಮುಂದೆ ದಕ್ಷಯಜ್ಞವನ್ನು ಧ್ವಂಸ ಮಾಡಿ ವೀರಭದ್ರನು ಅಂದರೆ ಆಂಶಿಕವಾಗಿ ಭಾಗ ಹೇಳಿದೀಯಾ ನೀನು ಇನ್ನು ಮುಂದಿನ ಭಾಗ ಹೇಳಬೇಕು ಅಂತೇಳಿ ಪ್ರಾಯಃ ಅಂತ ಹೇಳಿದರೆ ಮುಂದೆ ದಕ್ಷಯಜ್ಞನ ಧಂಸ ಮಾಡಿ ವೀರಭದ್ರನು ಕೈಲಾಸಕ್ಕೆ ತೆರಳಿದ ಮೇಲೆ ಮುಂದೇನಾಯಿತು ಎಂಬುದನ್ನು ಹೇಳು ಅಂತೇಳಿ ಹೇಳ್ತಾನೆ ಪ್ರಶ್ನಿಸ್ತಾನೆ ನಾರದ ಮುನಿ ಪ್ರಶ್ನಿಸ್ತಾರೆ ಆಗ ಬ್ರಹ್ಮ ತಂದೆಯಾದಂಥ ಬ್ರಹ್ಮ ಹೇಳ್ತಾರೆ ಮಗನಿಗೆ ಬ್ರಹ್ಮೋವಚ ಅಥ ದೇವಗಣಸರ್ವೇ ಮುನಯಶ್ಚ ಪರಾಜಿ ರುದ್ರಾನೀಕೈರ್ ವಿಭಿನ್ನಂಗಾ ಮಮ ಲೋಕಂ ಯುಸ್ತ ಸ್ವಯಂಭುವೇ ನಮಸ್ಕೃತ್ಯ ಮಹ್ಯಂ ಸಂಸ್ತೂಯ ಭೂರಿಷ ತತ್ಸ್ವಕ್ಲೇಶಂ ವಿಶೇಷಣ ಕರ್ಸ್ನೇನ ಇವ ಚ ಬ್ರಹ್ಮ ಹೇಳ್ತಾನೆ ರುದ್ರಗಣಗಳಿಂದ ಪ್ರಹರಿಸಲ್ಪಟ್ಟ ಪರಾಜಿತರಾದ ದೇವತೆಗಳು ಮುನಿಗಳು ಎಲ್ಲರೂ ಸಹ ನನ್ನ ಲೋಕಕ್ಕೆ ಬಂದು ಅಲ್ಲಿ ನನ್ನನ್ನು ನಮಸ್ಕರಿಸಿ ಸ್ವಯಂಭುವಾದಂತಹ ನನ್ನನ್ನು ನಮಸ್ಕರಿಸಿ ಅನೇಕ ವಿಧವಾಗಿ ಸ್ತುತಿಸಿ ರುದ್ರಗಣಗಳಿಂದ ತಮಗಾದ ಕ್ಲೇಶವನ್ನು ನನ್ನಲ್ಲಿ ನಿವೇದಿಸಿಕೊಂಡರು ತಕರ್ಣ್ಯದ ವೈ ಪುತ್ರಶೋಕೇನ ಪೀಡಿತ ಅಚಿತ್ಯಮತಿಗ್ರೋ ದೂಯನ ಚೇತಸ ಕಾರ್ಯಮದ್ ಆಶು ಮೇಲೆಹಂಜೀವತ್ತು ದಕ್ಷಸೌಮ ಪೂರ್ಣೋ ಭತ್ತ ವಿಚಾರ್ಯ ಬಹುಧಾನಮಹಂ ಮುಂ ಅಹಂ ಮುನೆ ಶ್ರಂ ವಿಷ್ಣು ಸದಾ ಸ್ಮರಣಭಕ್ತ್ಯ ಜ್ಞಾಪ ಜ್ಞಾನಮಾಪತೋಚಿತ ದೇವತೆಗಳ ವಿಜ್ಞಾಪನೆಯನ್ನು ಕೇಳಿ ನನ್ನ ಪುತ್ರನಾದ ದಕ್ಷಿಣೆಗುಂಟಾದ ಶೋಕದಿಂದ ಪೀಡಿತನಾಗಿ ವ್ಯಥೆಯಿಂದ ಹೀಗೆ ಆಲೋಚಿಸಿದೆ ದೇವತೆಗಳಿಗೆ ಅನುಕೂಲವಾಗುವಂತೆ ಈಗ ನಾನು ಯಾವ ಕಾರ್ಯವನ್ನು ಮಾಡಿದರೆ ನನ್ನ ಪುತ್ರನಾದ ದಕ್ಷಣನು ಬದುಕಬಹುದು ಯಜ್ಞವು ಪೂರ್ತಿಯಾದೀತು ಎಂದು ಬದಲಾಗಿ ಬಹಳ ಚಿಂತಿಸಿ ಕೊನೆಗೆ ಹರಿಯೇ ಈಗ ರಕ್ಷಕನೆಂದು ತಿಳಿದು ನಾನು ಮರೆ ಹೊಂದಲು ಉದ್ಯುಕ್ತನಾದೆ ಬಳಿಕ ನಾನು ದೇವತೆಗಳು ಮತ್ತು ಮುನಿಗಳು ಇವರೊಡನೆ ವಿಷ್ಣು ಲೋಕಕ್ಕೆ ಹೋಗಿ ಅಲ್ಲಿ ಹರಿಯನ್ನು ನಮಸ್ಕರಿಸಿ ಅಥ ದೇವೈಶ್ಚ ಮುನಿಭಿರ್ ವಿಷ್ಣೋರ್ಲೋಕಮಹಂಗತಃ ಅಥ ದೇವೈಶ್ಚ ಮುನಿಭಿರ್ ವಿಷ್ಣೋರ್ಲೋಕಮಹಂಗತಃ ನತ್ವಾನುತ್ವಾಚ ವಿವಿಧೈ ಸ್ತವೈರ್ದುಃಃಂದ ಭಕ್ತಿಯನ್ನು ಸ್ತುತಿಸಿ ದೇವತೆಗಳಿಗೆ ಬಂದಿರುವ ಕಷ್ಟವನ್ನು ಅವನಿಗೆ ನಿವೇದಿಸಿಕೊಂಡೆ ಯಥಧರ ಪ್ರಪೂರ್ಣ ಸ್ಯಾಯರ ಸುಖಿ ಸ್ಯುಸುರಸ ಮುನಯಶ್ಚ ತುರು ದೇವದೇವರ್ಮ ವಿಷ್ಣುಖ ವಯ ತ್ವಚರಣ ಸದೇವ ಮುನೆಯೋಧ ದೇವದೇವನಾದವೋ ಲಕ್ಷ್ಮೀಪದಿಯೇ ನೀನೆಯೇ ದೇವತೆಗಳನ್ನು ರಕ್ಷಿಸುವವನು ಈಗ ದಕ್ಷ ಯಜ್ಞವು ಪೂರ್ತಿಯಾಗಬೇಕು ದಕ್ಷನೂ ದೇವತೆಗಳು ಸುಖಿಗಳಾಗಬೇಕು ಹಾಗಾಗುವಂತೆ ನೀನು ಮಾಡಬೇಕು ಅದಕ್ಕಾಗಿ ನಾವೆಲ್ಲರೂ ನಿನ್ನನ್ನು ಮರೆಹೊಕ್ಕಿರುವೆವು ಬ್ರಹ್ಮೋ ವಾಚ ಇತ್ಯ ವಚೋಮೇಹಿ ಬ್ರಹ್ಮಣ ಸ ರಮೇಶ್ವರ ಪ್ರತಿ ವಾಚ ಶಿವಂ ಸ್ಮೃತ್ಮ ಶಿವಾತ್ಮ ನನ್ನ ಮಾತುಗಳನ್ನು ಕೇಳಿ ಶಿವಭಕ್ತನಾದ ವಿಷ್ಣುವು ಶಿವನನ್ನು ಧ್ಯಾನಿಸಿ ದೈನ್ಯದಿಂದ ಹೀಗೆ ಹೇಳಿದ ವಿಷ್ಣು ತೇಜೀಯಸಿ ನಾ ಭೂತೃತೂಷಸುರಸ ಶಿವೆ ಹಿ ಪರಮೇಶ್ವರೇ ಪರಾತುರ್ಯಜ್ಞ ತಂಭೋರ್ವಿಧೇಯತ ಪ್ರಸಾದ ಯುದ್ಧ ಸರ್ವೇ ಹಿ ಯೂಯಂ ಶುದ್ಧೇನ ಚೇತಸ ಅಥಾ ಪರ ಪ್ರಸಾದಂ ತಂ ಗೃಹೀತಾಂಗ್ರಹಿಯುಗಂ ಶಿವಂ ವಿಷ್ಣು ಹೇಳ್ತಾನೆ ತೇಜಸ್ವಿ ಮಹಾತ್ಮನಲ್ಲಿ ಅಪರಾಧವನ್ನು ಆಚರಿಸಬಾರದು ಆಚರಿಸಿದರೆ ಕ್ಷೇಮವಾಗಲಾರದು ಹೀಗಿರುವಲ್ಲಿ ಎದೇ ಬ್ರಹ್ಮನೇ ದೇವತೆಗಳೆಲ್ಲರೂ ಮಹಾತ್ಮನಾದ ಪರಮೇಶ್ವರನಲ್ಲಿ ಅಪರಾಧವನ್ನುಸಗಿರುವರು ಅವನಿಗೆ ಯಜ್ಞ ಕೊಡಲಿಲ್ಲ ಆದ ಕಾರಣ ನೀವೆಲ್ಲರೂ ಶುದ್ಧವಾದ ಮನಸ್ಸಿನಿಂದ ಶಿವನನ್ನು ಸುತಿಸಿ ಪ್ರಸಾದಗೊಳಿಸಿರಿ ಅವನ ಪಾದ ಕಮಲವನ್ನೇ ಶರಣವನ್ನಾಗಿ ಯಸ್ ಪ್ರಕೋಪಿತೆ ದೇವೇ ವಿನಶ್ಯತ್ಯಖಿಲಂ ಜಗತ್ ಸಲೋಕಾಲಯಯಜ್ಞ ಶಾಸನಾಜ್ಜೀವಿ ಧೃತ ಆ ಪರಮೇಶ್ವರನು ಕೋಪಗೊಂಡರೆ ಜಗತ್ತೆಲ್ಲೂ ನಾಶವಾಗ್ತದೆ ಲೋಕಪಾಲಕರು ಮೊದಲಾದ ಮಹಾಮಹಾಪರಾಕ್ರಮಿಗಳು ನಾಶವಾಗ್ತದೆ ಯಜ್ಞವು ಕೂಡ ನಾಶವಾಗ್ತದೆ ಯಾಕೆ ಅವನು ಕೋಪಗೊಂಡ್ರೆ ತಮು ದೇ ಪ್ರಿಯ ವಿಹೀನಂಚ ದುರುಕ್ತಿ ಕ್ಷಮಯಧ್ವಂ ಸುದುರಾತ್ಮನ ಅಯಮೇವ ಮಹೋಪಾಯಾಂತ್ಯೈ ಕೇವಲ ವಿಧೇ ಶಂಭುಸಂತುಷ್ಟೇ ಮನ್ಯೇ ಸತ್ಯಮೇವೋದಿ ಮಿಯಪತ್ನಿಯ ವಿರಹದಿಂದ ಪರಮೇಶ್ವರನು ದುಃಖಿತನಾಗಿದ್ದಾನೆ ಇಂತಹ ದೇವನನ್ನು ನೀವು ಕೆಟ್ಟ ಮಾತುಗಳಿಂದ ಕೋಪಗೊಳಿಸಿರುವಿರಿ ಈಗ ನೀವು ದಕ್ಷನೊಂದಿಗೆ ಆ ದೇವನನ್ನು ಪ್ರಿಯವಾಕ್ಯಗಳಿಂದ ಸ್ತುತಿಸಿ ಅವನ ಕ್ಷಮೆಯನ್ನು ಬೇಡಿರಿ ಶಂಭುವನ್ನು ಸಂತೋಷಗೊಳಿಸಲು ಸರಿಯಾದ ಉಪಾಯವು ಹನ್ನ ಸುರಶ್ಚಾನ್ಯ ಮುನೆಯೋ ಬಿ ತತ್ವ ಪ್ರಮಾಣ ಚಾನಿದುರ್ಬಲ ವೀರ್ಯೋ ಆತ್ಮತಂತ್ರ ಪರಸತ್ಮನ ಕ ಉಪಾಯ ವಿಧತ್ಸೆ ವೈ ಪರಂ ಮೂಢ ವಿಶೋಧಿ ಚಲಿಷ್ಯೇಹಮಿ ಬ್ರಹ್ಮನ್ ಸರ್ವೈಸ್ ಸಾಧ ಶಿವಾಲಯ ಕ್ಷಮಯಿಶಂ ಕೃತಚ ಶಿವೆ ದೃತ ನೇನಾತ ಮುನಿಗಳ ಇವರೇ ಆಗಲಿ ಪರಮೇಶ್ವರನ ಬಲ ವೀರ್ಯಗಳ ಅವುಗಳ ಪ್ರಮಾಣವನ್ನು ತಿಳಿಯಲಾರೆವು ಸ್ವತಂತ್ರನೂ ಪರಮಾತ್ಮನೂ ಆದ ಆ ಪರಮೇಶ್ವರನನ್ನು ವಿರೋಧಿಸುವವನಿಗೆ ಶ್ರೇಯಸ್ಸಾಗುವ ಉಪಾಯವನ್ನು ಯಾವನು ಹೇಳಿಯಾನು ಅಂತಹ ಯಾವ ಉಪಾಯವೂ ಇಲ್ಲ ನಡೆಯಿರಿ ಪರಮೇಶ್ವರನ ಮನೆಗೆ ನಾನೂ ನಿಮ್ಮೊಡನೆ ಬರುವೆನು ಅಪರಾಧಿಯಾದ ನಾನು ಸಹ ಅವನ ಕ್ಷಮೆಯನ್ನು ಬೇಡುವೆನು ಅಂತೇಳಿ ಮಹಾವಿಷ್ಣು ಹೇಳುತ್ತಾನೆ ಬ್ರಹ್ಮೋ इतमा इतम आदिश्य विष्णुर्मा ब्रह्म सामरादिक साधम देवर्मती चक्रे तद्गि गमनायस यय स्वधिष्यलय शिवस्याद्वरमं शुभम कैलासमुनिप्रजेशादिम हरि ಅಮರದ ಅತಿಪ್ರಿ ಪ್ರಭೋರ್ ನಿತ್ಯುಷ್ಟಿರಾ ನರೆತರೈರಪ್ಸರೋಭಸಿಮೋ ನಾನಿಮಯ ಶೃಂಗೈ ಶೋಭಮ ನಾನು ವಿಚಿತ್ರ ವೈ ನಾನ ವಿಚಿತ್ರಂ ವೈ ನಾನಾ ದೃಮಲತಾಯುತ ನಾನಾ ಮೃಗ ಗಣಾಕೀರ್ಣ ನಾನಾ ಪಕ್ಷಿ ಸಮನ್ವಿತ ವ್ಯಾಘ್ರಾಧಿ ಸತ್ವೈ ನಿರ್ಘುಷ್ಟಂ ಬ್ರಹ್ಮ ಹೇಳ್ತಾನೆ ವಿಷ್ಣು ಹೀಗೆ ನನಗರ್ಪಣೆ ಮಾಡಿ ದೇವತೆಗಳೊಡನೆ ಶಂಕರನಿಗೆ ಅತಿಪ್ರಿಯವಾದ ಕೈಲಾಸಕ್ಕೆ ತೆರಳಿದ ಆ ಕೈಲಾಸದಲ್ಲಿ ಕಿನ್ನರರು ಅಪ್ಸರೆಯರು ಯೋಗಿಗಳು ಸಿದ್ಧರು ಮೊದಲಾದವರು ಪರಮೇಶ್ವರನನ್ನು ಆರಾಧಿಸುತ್ತಾ ವಾಸವಾಗಿದ್ದರು ಮಣಿಮಯವಾದ ಮಹಾಶಿಖರಗಳಿಂದ ಆಗಿಯು ಶೋಭಿಸುತ್ತ ಶೋಭಿಸುತ್ತಲಿದ್ದಿತು ಗೈರಿಕಾದಿ ಧಾತುಗಳಿಂದಲೂ ವಿಚಿತ್ರವಾಗಿತ್ತು ಗೈರಿಕಾ ಅಂದರೆ ಗಿರಿಯಲ್ಲಿ ಇರತಕ್ಕಂತಹ ಧಾತು ಗೈರಿಕ ಧಾತು ಹೆಚ್ಚಾಗಿದೆ ಚಿನ್ನ ಅಂತ ಹೇಳಿ ಅರ್ಥ ಇದೆ ಹಾಗೂ ಇತರ ಧಾತುಗಳು ಅಂದರೆ ಲೋಹ ದ ಮೂಲ ರೂಪ ಧಾತು ಅಂತೇಳಿ ಹೇಳ್ತಕ್ಕಂಥದ್ದಿ ಹೀಗೆ ಗೈರಿಕಾದಿ ಧಾತುಗಳಿಂದ ವಿಚಿತ್ರವಾಗಿತ್ತು ವಿಧ ವಿಧವಾದ ವೃಕ್ಷಗಳು ಲತೆಗಳು ಅಲ್ಲಿ ಫಲಪುಷ್ಪ ಭರಿತೆಗಳಾಗಿ ಶೋಭಿಸುತ್ತಲಿದ್ದವು ಅನೇಕ ಮೃಗಗಳು ವಾಸವಾಗಿದ್ದವು ಆ ಗಿರಿಯು ಬೆಳ್ಳಿಯಂತೆ ಬಿಳಿಯ ವರ್ಣವುಳ್ಳದ್ದು ರಜತಗಿರಿ ಅಂತ ಹೇಳ್ತಾರೆ ಹುಲಿ ಸಿಂಹ ಮೊದಲಾದ ಕ್ರೂರ ಪ್ರಾಣಿಗಳು ಸಹ ಅಲ್ಲಿ ತಮ್ಮ ಕ್ರೂರತೆಯನ್ನು ಬಿಟ್ಟು ಶಾಂತಿಯಿಂದ ಇರುತ್ತವೆ ಅಂಥೇಳಿ ಬ್ರಹ್ಮ ಹೇಳ್ತಾ ಇದ್ದಾನೆ ನಾರದನಿಗೆ ದ್ರೂಮ ಜಾತಿಭಿರನ್ಯ್ಯಾಭೀರಾಜಿತ ಪ್ರಭಂ ನನ ಜಲ ಪ್ರಸ್ರವಣ ಸಮಿತ ರಮಣೈರ್ವಿಹರಂತೀನಾಕಂದರಸಾನುಭೋಭಿವಿ ಮಹಾಸ್ಮಯಕಾರಕಸ್ಥಾನುಣ್ಯತನುದ್ರಂಕರ್ವಾವನಸ್ಯ ವಿಷ್ಣುಪದಿಯಸು ನಿರ್ಮಲ ಆ ಕೈಲಾಸ ಗಿರಿಯಲ್ಲಿ ಮನೋಹರವಾದ ಭಗವಗೆಯ ಪಕ್ಷಿಗಳೂ ವಾಸವಾಗಿದ್ದವು ಅನೇಕ ಜಾತಿಯ ಸುಂದರ ವೃಕ್ಷಗಳು ಅಲ್ಲಿ ಶೋಭಿಸುತ್ತಾ ಇದ್ದವು ಆ ಗಿರಿಯ ಏಕಾಂತವಾದ ಗುಹೆಗಳಲ್ಲಿ ಸಿದ್ಧ ಸ್ತ್ರೀ ಪುರುಷರು ವಿಹರಿಸುತ್ತಲಿದ್ದರು ಅನೇಕ ಗಿರಿ ನದಿಗಳು ಮಂಜುಳು ಗಂಗನಾಥ ಹರಿಯುತ್ತಲಿದ್ದವು ಪವಿತ್ರವಾದ ಜಲವುಳ್ಳ ಗಂಗಾ ನದಿಯು ಗಿರಿಯ ಸುತ್ತಲೂ ತಪ್ಪಲಲ್ಲಿ ಹರಿಯುತ್ತಲಿದ್ದಿತು ವಿಷ್ಣು ಪದ ಅಂತೇಳಿ ಗಂಗಾ ನದಿಗೆ ವಿಷ್ಣುಪಾದದಿಂದ ಹುಟ್ಟಿದ್ದು ಅಂತೇಳಿ ಏವಂ ವಿಧಂ ಗಿರಿಂಪ ಕೈಲಾಸಕ್ಷ ಶಿವಪ್ರಿಯುಸ್ತೆ ವಿಸ್ಮಯಂದೇವಾಶ್ವರ ಯುಸ್ತೆ ವಿಸ್ಮಯ ದೇವಾ ಸುನೀಶ್ವರ ಈ ರೀತಿಯಾಗಿರುವ ಶಿವಪ್ರಿಯವಾದ ಕೈಲಾಸ ನೋಡಿ ವಿಷ್ಣುವೆ ಮೊದಲಾದ ದೇವತೆಗಳು ಮುನಿಗಳು ತುಂಬ ವಿಸ್ಮಯಗೊಂಡರು ತತ್ಸಮೀಪೆ ಅಲಕಾಂಬ್ರಮ್ಯಾ ದದೃಶುರ್ನಾಮ ತೇಪುರೀ ಕುಬೇರ ಮಹಾ ದಿವ್ಯಾದ್ರಮಿತ್ರ ನಿರ್ಜರ ಆ ಗಿರಿಯ ಸಮೀಪದಲ್ಲಿ ಶಂಕರಮಿತ್ರನಾದ ಕುಬೇರನ ರಾಜಧಾನಿಯಾದ ಅಲಕಾಪುರಿಯನ್ನು ಕೂಡ ನೋಡಿದರು ಅದು ಬಹು ಮನೋಹರವಾಗಿತ್ತು ವನ ಸೌಗಂಧಿ ಕಂಚಾ ದದೃಶುಸ್ತತ್ಸೀಪತ ಸರ್ವ್ರುಮನ್ವಿತು ದಿವ್ಯ ತನ್ನದ್ಭುತ ಆ ಪುರದ ಸಮೀಪದಲ್ಲಿ ಸೌಗಂಧಿಕ ಸುಂದರವಾದ ಕ್ರೀಡಾವನ ಇರು ಇರುವುದು ಆ ವನವು ಸರ್ವ ವೃಕ್ಷಗಳಿಂದಲೂ ಗೂಡಿದ್ದು ಪಕ್ಷಿಗಳ ಹಿಂಪಾದ ಧ್ವನಿಯಿಂದ ಮನವನ್ನು ಸೆಳೆಯುತ್ತಲಿದ್ದಿತು ತದ್ಬಾಹ್ಯದಸ್ತಸ್ತ್ಯ ದಿವ್ಯೆ ಸರಿತಾವತಿ ಪಾವನೆ ನಂದಾ ಚಾಲಕ ದರ್ಶನಾತ್ ಪಾಪಹಾರಿಕೆ ಆ ವನದ ಸಮೀಪದಲ್ಲಿ ನಂದ ಮತ್ತು ಆಲಕನಂದ ಎಂಬ ಎರಡು ಪವಿತ್ರ ನದಿಗಳು ಹರಿಯುತ್ತಿದ್ದವು ಯಾವ ನದಿಗಳ ಆ ಪವಿತ್ರ ನದಿಗಳ ದರ್ಶನದಿಂದಲೇ ಏನು ಪಾಪವು ಹರಣಗೊಳ್ಳಬಹುದು ಅಂತಹ ಪಾಪಹಾರಿಗಳಂಥ ನಂದ ಅರಕನಂದ ನದಿಗಳು ಅದರ ಹೊರಗಡೆ ಅದರ ಸಮೀಪದಲ್ಲಿ ಹರಿಯುತ್ತಾ ಇದ್ದವು ಕೈಲಾಸಗಿರಿ ಅದರ ಸಮೀಪದಲ್ಲಿ ಕುವೇರಿನ ರಾಜಧಾನಿಯಾದ ಅಲಕಾಪುರಿ ಅದರ ಸಮೀಪದಲ್ಲಿ ಸೌಗಂಧಿಕ ಕ್ರೀಡಾವಣ ಅದರ ಸಮೀಪದಲ್ಲಿ ನಂದ ಅಲಕನಂದ ಎನ್ನುತ್ತಕ್ಕಂತಹ ಪಾಪಹಾರಿಗಳ ನದಿಗಳು ಪವಿತ್ರ ನದಿಗಳು ಪಪುಸುರಸ್ತೋ ನಿತ್ಯಮುಖ್ಯ ಸ್ವಲೋಕಃ ವಿಗಾಕ್ಷ ಕುಂಭಿಸ್ತಾಸ್ತತ್ರ ಕ್ರೀಡಂತಿರತಿಕರ್ಷಿತ ಆ ಅಲಕನಂದ ಮತ್ತು ನಂದಾ ನದಿಗಳಲ್ಲಿ ಪ್ರತಿನಿತ್ಯವೂ ದೇವತಾ ಸುಂದರಿಯರು ದೇವತಾ ಸ್ತ್ರೀಯರು ತಮ್ಮ ಪ್ರಿಯರೊಡನೆ ಬಂದು ಜಲಕೀಳಿ ನಾಡುತ್ತಾ ಅನೇಕ ಬಗೆಯಾಗಿ ಹಿತ್ ಯಕ್ಷೇಶ್ವರಪುರೀ ವನ ಸೌಗಂಧಿ ಗಂಚ ಗಚಂತಸ್ತೆ ಸುರ ಆರಾಧ್ಯ ಶಾಂಕರ ವಟಂ ದೇವತೆಗಳು ಆ ಅಲಕಾಪಟ್ಟಣವನ್ನು ಸೌಗಂಧಿಕ ವನವನ್ನು ಬಿಟ್ಟು ಮುಂದೆ ಹೋಗುತ್ತಾ ಸ್ವಲ್ಪ ದೂರದಲ್ಲಿ ಶಂಕರನ ವಿಶ್ರಾಂತಿ ಸ್ಥಾನವಾದ ವಟವೃಕ್ಷವನ್ನು ನೋಡಿದರು ಪರ್ಯಕ್ತಲಕ್ಷ ಪಾದೋ ನ ವಿಟಪಾಯ ಶತಯೋಜನಕೋತ್ಸೇಧಂ ನಿರ್ನೀಢಂ ತಾಪವರ್ಜಿತ ಆ ಮಹಾವಟವು ತನ್ನ ಕೊಂಬೆಗಳನ್ನು ದಿಕ್ಕು ದಿಕ್ಕುಗಳಿಗೂ ಪ್ರಸರಿಸಿದ್ದಿತು ಎಪ್ಪತ್ತೈದು ಯೋಜನೆ ಅಗಲವಾಗಿದ್ದಿತು ನೂರು ಯೋಜನೆ ಎತ್ತರವಾಗಿದ್ದಿತು ಪಕ್ಷಿಗಳ ಗೂಡುಗಳಿಲ್ಲದೆ ನಿರ್ಮಲವಾಗಿದ್ದಿತು ಎಲೆಗಳಿಂದ ನಿಬಿಡವಾಗಿ ಮುಚ್ಚಲ್ಪಟ್ಟು ತಂಪಾದ ನೆರಳಿನಿಂದ ಬಹು ಹಿತಕರವಾಗಿದ್ದಿತು ತಾಪವರ್ಜಿತ ಬಿಸಿಲಿರಲಿಲ್ಲ ಅಂತ ದೃಶ್ಯಂ ಸುರಮ್ಯಂಜಾತಿ ಪಾವನಂ ಶಂಭು ಯೋಗಸ್ಥಲಂ ದಿವ್ಯಂ ಯೋಗಿ ಸೇವ್ಯಂ ಮಹೋತ್ತಮ ಮಹಾಪುಣ್ಯವಂತರೇ ಆ ವೃಕ್ಷವನ್ನು ನೋಡಬಲ್ಲರು ಅದು ಎಷ್ಟು ಪವಿತ್ರವಾದುದು ಮತ್ತು ರಮ್ಯವಾದುದು ಅಲ್ಲಿ ಯೋಗಿಗಳು ಬಂದು ಶಿವನನ್ನು ಸೇವಿಸುವರು ಮುಕ್ಷ ಶರಣೆ ತಸ್ಮಿನ್ ಮಹಾಯೋಗಮಯೇ ವಟೇ ಆಸೀನ ಸರ್ವೇ ಶಿವಂ ವಿಷ್ಣು ಶಿವನಲ್ಲಿ ಯೋಗ ಸಮಾಧಿಗೆ ಇಂತಹ ಮಹೋತ್ತಮ ವೃಕ್ಷವು ಮುಕ್ತಿಯನ್ನು ಬಯಸುವ ವಿರಕ್ತರಿಗೆ ಆಶ್ರಯವಾದ ಆ ಮಹಾಯೋಗಮಯವಾದ ವಟವೃಕ್ಷದ ನೆಲಿನಲ್ಲಿ ಶಿವನು ಮಂಡಿಸಿದ್ದ ಅದನ್ನು ಈ ದೇವತೆಗಳು ವಿಷ್ಣುವಾದಿಗಳು ನೋಡಿದರು ವಿಧಿಪುತ್ರೈರ್ ಮಹಾಸಿದ್ಧ ಶಿವಭಕ್ತಿರಥ ಉಪಾಸ್ಯಮಾನುಮುದ ಶಾಂತೈಸ್ಸಂ ಶಾಂತವಿಗ್ರಹೈ ಮಹಾ ಸಿದ್ಧರಾದ ಸನಕಾದಿ ಮುನಿಗಳು ಬ್ರಹ್ಮನ ಮಕ್ಕಳೇ ಅಂಥವರು ಭ ಭಕ್ತಿಯಿಂದ ಆ ಶಿವನನ್ನು ಸೇವಿಸುತ್ತಾ ಇದ್ದರು ಅಲ್ಲದೆ ಯಕ್ಷ ರಾಕ್ಷಸರಿಗೆ ಪ್ರಭುವಾದ ಶಿವನಿಗೆ ಪರಮ ಸಕನಾದ ಕುಬೇರನು ತನ್ನ ಗಣಗಡಿಂದಲೂ ಬಂಧುಗಳಿಂದಲೂ ಆ ಶಿವನನ್ನು ಕೂಡಿಕೊಂಡು ಆ ಬಂಧುಗಳಿಂದಲೂ ಕೂಡಿಕೊಂಡು ಆ ಶಿವನನ್ನು ಸೇವೆ ಮಾಡ್ತಾ ಇದ್ದ ತಥಾ ಸಖ್ಯ ಕುಬೇರೇಣ ಭರ್ತ್ರ ಗುಹ್ಯಗ ಸೇವ್ಯಮಾನಂ ಶೇಷೇಣ ಸ್ವಗಣೈರ್ಜ್ಞಾತಿಭಿಸ್ವನ ಗುಹ್ಯಕರು ರಾಕ್ಷಸರು ಇವರ ಅಧಿಪತಿ ಕುಬೇರ ಅವರೊಂದಿಗೆ ಅವನು ಶಿವನನ್ನು ಸೇವೆ ಮಾಡ್ತಾ ಇದ್ದ ತಾಪಸಾಭೀಷ್ಟದು ಸದ್ರೂಪಂ ಬಿಭತಂ ಪರಮೇಶ್ವರಂ ವಾತ್ಸಲ್ಯ್ಯಾದ್ ವಿಶ್ವ ಸುಹೃದ್ ಭಸ್ಮಾದಿ ಸು ವಿರಾಜಿತ ಸಹಜವಾದ ಶಾಂತ ಮುದ್ರೆಯಿಂದ ಕೂಡಿ ಪ್ರಸನ್ನ ಮುಖದಿಂದ ಶೋಭಿಸುತ್ತಲಿದ್ದ ಮುಖದಲ್ಲಿ ವಾತ್ಸಲ್ಯ ಹೊರಸುತ್ತದಿತು ಪವಿತ್ರವಾದ ಭಸ್ಮವನ್ನು ಶರೀರದಲ್ಲಿ ಲೇಪಿಸಿಕೊಂಡಿದ್ದ ಮುನೇ ತುಭ್ಯಂ ಪ್ರವೋಚಂತಂ ಪೃಚ್ಛತೆ ಜ್ಞಾನಮುತ್ತಮಂ ಕುಶಾಸನೆಯ ಸೂಪವಿಷ್ಟು ಸರ್ವೇಶಾಂ ಶೃಣ್ಣತಾಂ ಸತಾಂ ಎರೈ ನಾರದ ಪ್ರಶ್ನಿಸುತ್ತಲಿರುವ ನಿನಗೆ ಎಲ್ಲರಿಗೂ ಕೇಳಿಸುವಂತೆ ಉತ್ತಮ ಜ್ಞಾನವನ್ನು ಉಪದೇಶಿಸುತ್ತಲಿದ್ದ ನಿನಗೂ ಕೂಡ ನೀನು ಕೂಡ ಇದ್ದೆ ಅಂತೇಳಿ ದರ್ಭಾಸನದಲ್ಲಿ ಕುಳಿತು ಬಲಗಾಲನ್ನು ಎಡದೊಡೆಯಲ್ಲಿ ಸೇರಿಸಿ ಹೇಗೆ ಕುಳಿತಿದ್ದ ಅಂತೇಳಿ ಹೇಳ್ತಾ ಇದ್ದಾರೆ ಕೃತ್ೋ ರೌ ದಕ್ಷಿಣೆ ಸಭ್ಯಂ ಚರಣಂ ಚೈವ ಜಾನುನೀ ಬಾಹು ಪ್ರಕೋಷ್ಠಾಕ್ಷಮಾಲ ಸತ್ತರ್ಕ ಮುದ್ರ ದರ್ಭಾಸನದಲ್ಲಿ ಕುಳಿತು ಬಲಗಾಲನ್ನು ಎಡತೊಡಿಯಲ್ಲಿ ಸೇರಿಸಿ ಎಡಗಾಲನ್ನು ಬಲಜಾನುವಿನ ಕೆಳಗಿರಿಸಿ ಪದ್ಮಸನವನ್ನು ಹಾಕಿ ಕುಳಿತಿದ್ದ ಅಂಥೇಳಿ ಬಲಗೈಯ ಮುಂಭಾಗದಲ್ಲಿ ಜಪಮಾನೆಯನ್ನು ಧರಿಸಿದ್ದ ಒಳ್ಳೆಯ ಗಹನವಾದ ಯಾವುದೋ ಒಂದು ತತ್ವವನ್ನು ವಿಚಾರ ಮಾಡುವಂತಹ ಚಿಂತ ಮುದ್ರೆಯಿಂದ ಕೂಡಿದ್ದ ಸತ್ ತರ್ಕ ಮುದ್ರಯ ಅಂತೇಳಿ ಏವಂ ಶಿವನ್ ದೃಷ್ಟ ತದಾ ವಿಷ್ಣು ಆದಯಸ್ವರ ಪ್ರಣಯ ಮುಸ್ತ್ವರಿತು ಸರ್ವರ್ವರ್ವರ್ವರ್ವೇ ಕರೌ ಬುಧ್ವಾನಮ್ರ ಕರೌ ಬದ್ಧ್ವಾ ಕೈ ಮುಗಿದು ಅಂತೇಳಿ ಈ ರೀತಿಯಾಗಿರುವಂತಹ ಶಿವನನ್ನು ನೋಡಿ ಆಗ ಹರಿಯೇ ಮೊದಲಾದ ದೇವತೆಗಳು ತ್ವರೆಯಿಂದ ಕೈ ಕಟ್ಟಿಕೊಂಡು ಬಗ್ಗಿ ನಮಸ್ಕರಿಸಿದರು ಬಹು ವೇಗನೆ ಉಪಲಭ್ಯಾ ಗತಂ ರುದ್ರೋ ಮಯ ವಿಷ್ಣು ಸತಾಂಗತಿ ಉತ್ಥಾಯ ಚಕ್ರೇ ಶಿರಸಾಭಿವಂದನಮಿ ಪ್ರಭು ನನ್ನೊಡನೆ ವಿಷ್ಣು ಬಂದಿರುವುದನ್ನು ನೋಡಿ ರುದ್ರನು ತಾನು ಎದ್ದು ಶಿರಸ್ಸಿನಿಂದ ಪ್ರತ್ಯಭಿವಾದನವನ್ನು ಮಾಡಿದ ನೋಡಿ ವಂದಿತಾಂಗ್ರೀಸ್ತದ ಸರ್ವೈರ್ ದಿವ್ಯೈರ್ ವಿಷ್ಣು ಆದಿಶಿವಥ ಯಥಾ ವಿಷ್ಣು ಕಶ್ಯಪಂ ಲೋಕಸದ್ಗತಿ ನಾಮ ಅಂತೇಳಿ ಆಗಬೇಕು ನನಾ ಮಾಥ ಯಥಾ ವಿಷ್ಣು ಕಶ್ಯಪಂ ಲೋಕಸದ್ಗತಿ ನಮಿಸಿದರು ಅಂತೇಳಿ ಸುರಸಿದ್ಧಗಣಾಧೀಶ ಮಹರ್ಷಿ ಸುರ ಮಹರ್ಷಿ ಸುರ ಮಹರ್ಷಿ ಸು ನಮಸ್ಕೃತ ಸಮರೈರ್ ವಿಷ್ಣು ಕೃತ ಸನ್ನತಿವಾತರ ದೇವತೆಗಳು ಸಿದ್ಧರು ಗಣಾಧಿಪತಿಗಳು ಮಹರ್ಷಿಗಳು ಇವರೆಲ್ಲರಿಂದಲೂ ನಮಸ್ಕೃತನಾದ ಆ ಪರಮೇಶ್ವರನನ್ನು ವಿಷ್ಣು ಬಹುಭಕ್ತಿಯಿಂದ ನಮಸ್ಕರಿಸಿ ಹೀಗೆ ಹೇಳಿದ ಇತಿ ಶ್ರೀ ಶಿವಮಹಾಪುರ ರುದ್ರ ಸಂಹಿತಾಂ ಸತಿ ಖಂಡೇ ಚತ್ರಿಂಶೋಧ್ಯಾ ಇಲ್ಲಿಗೆ ಶ್ರೀ ಮಹಾಪುರಾಣದ ರುದ್ರ ಸಂಹಿತೆಯ ಸತೀಖಂಡದಲ್ಲಿ ನಲವತ್ತನೇ ಅಧ್ಯಯ ಮುಗೀತು ಶ್ರೀ ಓಂ ನಮಃ ಶಿವಾಯ ಅಥ ಶ್ರೀ ಶಿವಮಹಾಪುರ ರುದ್ರ ಸಂಹಿತೆಯಂ ಸತಿಖಂಡೆ ಚಾರಿಶೋಧ್ಯಾ ನಲವತ್ತೊಂದನೇ ಅಧ್ಯಾಯ ದೇವ ದೇವೇವ ಮಹಾದೇವಲೌಕಿಚಾರಭೋ ಬ್ರಹ್ಮ ತ್ಮೀಶ್ವರಂ ಶಂಭುಂ ಜಾನೀಮ ಕೃಪಾ ತವ ಕಂ ಮೋಹಯಸಿ ನತಮಾ ಪರ ಯಾತವ ದೃ ದೃರ್ ಸುಂಸ ಮೋಹಿನ್ ಪರಮೇಶ್ವರ ವಿಷ್ಣುಮದ್ಲಾದ ದೇವದೇವನಾದವೋ ಮಹಾದೇವನೇ ಲೋಕಾಚಾರದಂತೆ ಊರು ಸಾಮಾನ್ಯ ದೇವನಂತೂ ನೀನೇ ಆಚರಿಸುತ್ತಿದ್ದರೂ ನಿನ್ನನ್ನು ನಾವು ಬ್ರಹ್ಮವಸ್ತುವೆಂತಲೂ ನೀನೇ ಪರಮೇಶ್ವರನೆಂತಲೂ ತಿಳಿದಿರುವೆವು ಇದು ನಿನ್ನ ಅನುಗ್ರಹವು ಓ ಜಗದ್ಗುರುವೇ ತಿಳಿಯ ಅಸಾಧ್ಯವಾದಂತಹ ನಿನ್ನ ಮಹಾಮಾಯಿಯಿಂದ ನಮ್ಮನ್ನು ಸುಮ್ಮನೆ ಏಕೆ ಮೋಹಗೊಳಿಸ್ತೀಯ ದೇವ ಪ್ರಕೃತಿಯ ಪುರುಷಸ್ಯಾಪಿ ಜಗತೋ ಯೋನಿ ಬೀಜಯೋ ಪರಬ್ರಹ್ಮ ಪರಸ್ಪಂಚ ಮನೋವಾಚಾಮ ಗೋಚರ ಜಗತ್ತಿಗೆ ಯೋನಿ ಮತ್ತು ಬೀಜಗಳಾದ ಪ್ರಕೃತಿ ಮತ್ತು ಪುರುಷರು ಅವರಿಗಳಿಗಿಂತಲೂ ನೀನು ಪರನು ಪರಬ್ರಹ್ಮನು ನಿನ್ನ ಸ್ವರೂಪವು ಮನಸ್ಸು ಮತ್ತು ಮಾತುಗಳಿಗೆ ನಿಲುಕದಂಥದ್ದು ತಮೇವ ವಿಶ್ವಂ ಸೃಜಿಸಿ ಪಾಸ್ಸಿ ನಿಜತಂತ್ರ ಸ್ವರೂಪ ಶಿವಶಕ್ತಿ ಕ್ರೀಡನ್ನು ಊರ್ಣಪಟೋ ಯಥಾ ರೇಷ್ಮೆ ಹುಳು ದಾರವನ್ನು ತಾನೇ ಬಿಟ್ಟು ಪ್ರಸರಿಸಿ ತಿರುಗಿ ತನ್ನಲ್ಲೇ ಸೇರಿಸಿಕೊಳ್ಳುವಂತೆ ನೀನು ಸಹ ನಿನ್ನ ಇಚ್ಛೆಯಂತೆಯೇ ಜಗತ್ತನ್ನು ಸೃಜಿಸುವ ಪಾಲಿಸುವೆ ಮತ್ತೆ ಸಂಹರಿಸುವೆ ತ್ವಮೇವಕ್ರತಾನಸರ್ಜಾಥ ದಯಾಪರಹ ದಕ್ಷೇಣ ಸೂತ್ರೇಣ ವಿಭೋ ಸದಾತ್ರಯ್ಯಭಿಪತ್ತಯೇ ಓ ಪ್ರಭು ದೇವತೆಗಾಗಿ ಮೂರು ವೇದಗಳಲ್ಲಿ ಹೇಳಲ್ಪಟ್ಟಿರುವ ಯಜ್ಞಾದಿ ಕರ್ಮಗಳನ್ನು ನೀನೇ ದಯೆಯಿಂದ ಸೃಜಿಸಿರುವೆ ತ್ವಯ ಸಸರ್ಜಿತ ಅಂತೇಳಿ ತ್ಯ ನೀನು ಅಂತೇಳಿ ಅಲ್ಲಿ ಮಧ್ಯಮ ಪುರುಷ ವರ್ತದೆ ತ್ವ ಲೋಕೇವಸಿತ್ತ ಸೇತವೋ ಯಾಂಧವ್ರತ ತ್ಯ ಲೋಕೇವಸಿ ಸೇತವೋ ಯಾನ್ ಧೃತವ್ರತ ಶುದ್ಧಾನ್ ಶ್ರದ್ಧತೆ ವಿಪ್ರಾವೇದಾರ್ಗವಿಚಕ್ಷ ಕರ್ತ ತ್ವ ಮಂಗಲಾಂ ಹಿ ಸ್ವರಂ ಹಿ ಮಖೇ ವಿಭೋ ಅಮಂಗಲಾಂಚಿತ ಅಮಂಗಲ ಮಿಶ್ರಂ ವಾಥ ವಿಪರ್ಯವಕರ್ಮ ಸದಾ ದಾತೇ ಪ್ರೋಕ್ತ ಯಶಸ ಯಶ ತತ್ಪತಿಸ್ತುತಿ ಸರ್ವೇ ಪ್ರೋಕ್ತಾ ಹಿ ಯಶಸ್ತತ್ಪತಿ ಸ್ವಂ ಶ್ರುತಿಶ್ರು ಓ ಸ್ವಾಮಿಯೇ ಲೋಕಾಚಾರಗಳು ನಿನ್ನನ್ನು ನಿಂತಿರುವವು ಅವುಗಳನ್ನು ವೇದ ವಿತ್ತುಗಳಾದಂಥ ವೇದವಿದ ವೇದವಿದರಾದಂತಹ ಬ್ರಾಹ್ಮಣರು ಶ್ರದ್ಧೆಯಿಂದ ಆಚರಿಸುತ್ತಾರೆ ಯಾಗದಲ್ಲಿ ಮಂಗಳವನ್ನು ಅಮಂಗಳವನ್ನು ಅಥವಾ ಮಿಶ್ರಫಲವನ್ನು ಅವರವರ ಕರ್ಮಕ್ಕೆ ತಕ್ಕಂತೆ ಕೊಡುವ ನೀನೇ ಆಗಿರುವೆ ಎಲ್ಲ ಕರ್ಮ ನೀನು ಕೊಡುವೆ ಎಲ್ಲರೂ ನಿನ್ನ ಕೀರ್ತಿಯನ್ನು ಗಾನ ಮಾಡ್ತಾರೆ ವೇದವು ನಿನ್ನನ್ನು ಹೊಗಳುತ್ತದೆ ಪೃಥಕ್ ಧಿಯ ಕರ್ದೃಶೋ ಪರನ್ಮೂರು ಪೃಥ್ ಧೀಯ ಕರ್ಮದೃಶೋದ ವಿತುಂತ್ರಿ ಪರನ್ಮೂಾಹೈರ್ಮತ್ಸರನ್ವಿತ ಭೇದಬುಳ್ಳ ಕರ್ಮಠರ ದೊರಭಿಪ್ರಾಯವುಳ್ಳ ಕೆಲವು ಮೂಡರು ಅಸೂಯೆಯಿಂದ ಮಹಾತ್ಮನನ್ನು ನಿಂದಿಸ್ತಾರೆ ಪೀಡಿಸ್ತಾರೆ ಅಂತವರನ್ನು ನೀನೇ ಶಿಕ್ಷಿಸ್ತೀಯ ಓ ಪರಮೇಶ್ವರ ನಮ್ಮಲ್ಲಿ ಅನುಗ್ರಹವನ್ನು ಮಾಡು ತೇಷಾಂ ದೈ ದೈವವಧಾನ ಭೋಭೂಯಾತ್ ತ್ವಚ್ಚವಧೋ ವಿಭೋ ಭಗವನ್ ಪರಮೇಶ ಕೃಪಾಂಕುರು ಪರ ಪ್ರಭೋ ನಮೋ ರುದ್ರಾಯ ಶಾಂತಾಯ ಬ್ರಹ್ಮಣೇ ಪರಮಾತ್ಮನೇ ಕವರ್ತಿನೇ ಮಹೇಶಾಯ ಜ್ಯೋತ್ಸ್ನಾ ಮಹತೇ ನಮಃ ಶಾಂತಸ್ವರೂಪನು ರುದ್ರಸ್ವರೂಪನು ಭಯಂಕರ ಸ್ವರೂಪನು ಆದ ನಿನಗೆ ಅಘೋರ ಮೂರ್ತಿಯು ಘೋರಮೂರ್ತಿ ಎರಡೂ ಆದಂತಹ ನೀನು ಯಾರಿದ್ಯಾ ನಿನಗೆ ನಮಸ್ಕಾರ ವ್ಯಾಪಕವಾದ ಪರಮೇಶ್ವರನಿಗೆ ನಮಸ್ಕಾರವು ನೀನೇ ಪರಮಾತ್ಮನು ಜ್ಞಾನಜ್ಯೋತಿ ಸ್ವರೂಪನು ಇಂತಹ ನಿನಗೆ ನಮಸ್ಕಾರ ನಮೋ ರುದ್ರಾಯ ಶಾಂತಾಜ ಬ್ರಹ್ಮಣೇ ಪರಮಾತ್ಮನೇ ಕಪರ್ದಿನಿ ಮಹೇಶಾಯ ಜ್ಯೋತ್ಸ್ನಾಯ ಮಹತೀ ನಮಃ ಕಪರ್ದಿ ಅಂಥೇಳಿದರೆ ಜಟಾ ಜೂಟ ಉಳ್ಳವ ಅಂಥೇಳಿ ಕಮ್ ಅಂದರೆ ಜಲಂ ಜಲವನ್ನು ಉಳ್ಳದ್ದು ಯಾವುದು ಕಪರ್ದ ಕಪ ಜಲವನ್ನು ಕುಡಿದಿರತಕ್ಕಂತಹ ಕಪರ್ದಿ ಅಂತಹ ಜಟೆ ಉಳ್ಳವನು विश्वसृषा विश्वसृप स्रष्टा धातात्मगुण प्रकृते पुरषात्पर नीन जगत सृज्सु प्रजापति सृजिस्व नु विश्वसृप स्रष्टा धिगुणात्म निर्गुण प्रकृते पुरषात्पर आज जगत् प्रता नु ಮಾಯಿಕವಾದ ಸತ್ವರಜಸ್ಸು ತಮಸ್ಸುಗಳೆಂಬ ತ್ರಿಗುಣಸ್ವರೂಪನಾದ ಪರಮೇಶ್ವರನು ಆದರೆ ನಿಜವಾಗಿ ನಿನಗೆ ಈ ಗುಣಗಳ ಸಂಬಂಧವಿಲ್ಲ ಪ್ರಕೃತಿ ಪುರುಷರಿಗಿಂತಲೂ ಉತ್ಕೃಷ್ಟನಾದವನು ಬೇರೆಯಾದವನು ನಮಸ್ತೆ ನೀಲಕಂಠಾಯ ವೇಧಸೆ ಪರಮಾತ್ಮನೇ ವಿಶ್ವಾಯ ವಿಶ್ವ ಬೀಜಾಯ್ ಜಗದಾನಂದ ಹೇ ತವೇ ಜಗತ್ತನ್ನು ಸೃಜಿಸುವವನು ಪರಮಾತ್ಮನೂ ನೀಲಕಂಠನಿಗೆ ನಮಸ್ಕಾರ ಜಗದ್ರೂಪನು ಜಗತ್ಕಾರಣನು ಆ ಜಗತ್ತಿಗೆ ಜ ಆನಂದವನ್ನುಂಟು ಮಾಡುವವನಾದವು ಪರಮೇಶ್ವರನೇ ಪುನಃ ಪುನಃ ನಮಸ್ಕಾರ ಮಾಡುತ್ತೇವೆ ಓಂಕಾರಸ್ತು ವಶಟ್ಕಾರ ಸರ್ವಾರಂಭ ಪ್ರವರ್ತಕ ಹಂತಕಾರಸ್ವಧಾಕಾರೋ ಹವ್ಯಕವ್ಯಾಕ್ ಸದಾ ಹವ್ಯಕವ್ಯಾ ಭುಕ್ ಸದಾ ನೀನು ವಶಟ್ಕಾರ ವಷಟ್ಕಾರಸ್ವರು ಎಲ್ಲ ಕರ್ಮಗಳನ್ನು ನಡೆಸುವವನು ಹಂತಕಾರಸ್ವರು ಸ್ವಸ್ವರು ಹವ್ಯಕ್ಯಗಳ ಸ್ವರು ಸದಾ ಧರ್ಮನೂ ಕೃತ ಕಥಂ ಯಜ್ಞಂಗಸ್ತಯ ಧರ್ಮಪ್ರಾಯಣ ಬ್ರಹ್ಮಣ್ಯಸ್ತ್ವ ಮಹಾದೇವ ಕಥಂ ಯಜ್ಞನೋಭವೋ ರಕ್ಷಕನು ಓ ಮಹಾದೇವ ನೀನು ಇಂತಹ ನೀನು ಯಜ್ಞನಾಶವನ್ನು ಹೇಗೆ ಮಾಡಿವೆ ಬ್ರಾಹ್ಮಣಾಂಗವಾಂಚ ಇವಧರ್ಮಸಿ ಶರಣ್ಯೋಸಿ ಸದಾನ ಪ್ರಾಣಿ ವಿಭೋ ಓ ಪರಮೇಶ್ವರ ಬ್ರಾಹ್ಮಣರು ಗೋಗಳು ಧರ್ಮ ಇವುಗಳನ್ನು ರಕ್ಷಿಸುವ ನೀನೇ ಅಲ್ಲವೆ ಅಂತಹ ಕೊನೆಯಿಲ್ಲದಂತಹ ನೀನು ಎಲ್ಲ ಪ್ರಾಣಿಗಳಿಗೂ ಶರಣ್ಯನು ಎಲ್ಲರನ್ನೂ ರಕ್ಷಿಸುವವನು ನಮಸ್ತೆ ಭಗವನ್ ರುದ್ರ ಭಾಸ್ಕರೇಜಸೇ ಭಮಾಯ ದೇವಾಯ ರಸಯಾಂಬುಮಯಾಯಚ ಕೋಟಿ ಸೂರ್ಯ ತೇಜಸ್ವಿಯಾದ ಓ ರುದ್ರನೇ ಓ ಭಗವಂತನೇ ನಿನಗೆ ಪುನಃ ಪುನಃ ನಮಿಸುವೆವು ಸಂಸಾರರೂಪನು ಭವ ಅಂದರೆ ಸಂಸಾರರೂಪ ಭೂರೂಪನು ಜಲರೂಪನು ರಸಾಯ ಅಂಬುಮಯಾ ಚದಂತಹ ಶಂಕರನಿಗೆ ನಮಸ್ಕಾರ ಶರ್ವಾ ಕ್ಷಿತಿ ಸದಾ ಸುರಭಿಣೆ ನಮಃ ರುದ್ರಾ ಅಗ್ನಿಸ್ವರೂಪಾಯ ಮಹಾತೆಜಸ್ವಿ ನಮಃ ಸುಖಂಧಸ್ವರು ಅಗ್ನಿಪನುನೂ ಆದನಿನಮಸ್ಕಾರ ರುದ್ರಾ ಅಗ್ನಿಸಜಸ್ವಿ ನಮಃ ಈಶಾ ವಾಯವೆಂ ಸಂಸ್ಪರ್ಶಾ ನಮೋ ನಮಃ ಮಹಾ ಸೋಮ ಪ್ರವೃತ್ತಾಯ ನಮೋಸ್ತು ಪರಮೇಶ್ವರನು ವಾಯುಪ ಸ್ಪರ್ಶರುದ ಶಿವಗೇನಸ್ಕಾರವು ಮಹಾದೇವಾ ಸೋಮ ಪ್ರವೃತ್ತಾಯ ನಮೋಸ್ತು ಚಂದ್ರೂಪಾದನಿಗೆ ನಮಸ್ಕಾರ ಪಶೂನಾಂ ಪದ ಹೇತುಭ್ಯಜಮ ವೇಧಸೆ ಭೀಮ ವ್ಯೋಮೂಪಾಯ ಶಬ್ದಮೇ ನಸ್ವನು ಆಕಾಶಸ್ವನು ಶಬ್ದ ಸೂಕ್ಷ್ಮಶಸ್ವನು ಪಾಪಿಗಳಿಗೆ ಭಯಂಕರನೂ ಆಧ ಪಶುಪತಿಗೆ ನಮಸ್ಕಾರ ಉಗ್ರಯ ಸೂರ್ಯರೂಪಾಯ ನಮಸ್ತೆ ಕರ್ಮಯೋಗಿ ನಮಸ್ತೆ ಕಾಳಕಾಯ ನಮಸ್ತೆ ರುದ್ರಮನ್ಯವೇ ಸೂರ್ಯರು ಚತೀಲ ಕರ್ಮಗಳಿಗೆ ಸಾಕ್ಷಿಯು ಆದ ಓ ದೇವನೇ ಜಗತ್ತನ್ನೇ ಪ್ರಳಯಿಸುವಂತಹ ನಿನ್ನ ಕೋಪಕ್ಕೆ ನಮಸ್ಕಾರ ಮಾಡುತ್ತೇವೆ ನಮಃ ಶಿವಾಯ ಭೀಮಾಯ ಶಂಕರಾಯ ಶಿವಾಯತೆ ಉಗ್ರೋಸಿ ಸರ್ವಭೂತ ನಾಂ ನಿಯಂತಾಯತ್ ಶಿವೋಸಿ ನ ಮಂಗಳೂಪನು ದುಷ್ಟರಿಗೆ ಭಯಂಕರನು ಪುಣ್ಯಮಂತ್ರಿಗೆ ಸುಖವನ್ನು ಕೊಡುವನು ದೇವನಿಗೆ ನಮಸ್ಕಾರ ಓ ದೇವ ನೀನು ಸಕಲ ಪ್ರಾಣಿಗಳಿಗೂ ಪ್ರಳಯದಲ್ಲಿ ಭಯಂಕರನು ಆದರೆ ಎಲ್ಲ ಆಳುವವನು ನೀನೇ ಆಗಿರುವೆ ಜಗದ್ರೂಪನು ಯಶಸ್ಸನ್ನು ಉಂಟುಮಾಡುವನು ನೀನು ನೀನೇ ಜಗತ್ತನ್ನು ಸೃಷ್ಟಿಸುವೆ ಭಕ್ತರ ಕಷ್ಟವನ್ನು ಹೋಗಲಾಡಿಸುವೆ ಮಸ್ ಮಯಸ್ಕರಾಯ ವಿಶ್ವಾಯ ಬ್ರಹ್ಮಣೇ ಹ್ಯಾರ್ತಿನಾಶಿನೇ ಅಂಬಿಕಾಪತೇದುಪತೇ ನಮಃ ಜಗನ್ಮಾತೆಯಾದ ದೇವಿಯ ಪತಿಯು ನೀನು ತಿರುಗಿ ದೇವಿಯ ಎರಡನೆಯವತಾರವಾದ ಪಾರ್ವತಿಯ ಪತಿಯು ನೀನು ಶರ್ವಾ ಸರ್ವರೂಪಾಯ ಪುರುಷಾಯ ಪರಾತ್ಮನೆ ಸದಸದ್ವ್ಯಕ್ತಿಹೀನಾಯ ಮಹತಃ ಕಾರಣಾಯ ನೀನು ಸುಖರೂಪನು ಸಕಲ ಜಗದ್ರೂಪನು ಜಗತ್ತೆಲ್ಲವನ್ನೂ ವ್ಯಾಪಿಸಿರುವನು ಪರಮಾತ್ಮನು ನಿನಗೆ ಯಾವ ರೀತಿಯಿಂದಲೂ ಜನ್ಮವಿಲ್ಲ ಜಗತ್ತಿಗೆ ನೀನೇ ಆದಿ ಕಾರಣನು ಜಾತಾಯ ಬಹುಧಾ ಲೋಕೆ ಪ್ರಭೂತಾಯ ನಮೋ ನಮಃ ನೀಲಾಯ ನೀಲರುದ್ರಾಯ ಕದರುದ್ರಾಯ ಪ್ರಚೇತಸೇ ನೀನು ಒಬ್ಬನೇ ಆದರೂ ಜಗತ್ತಿನಲ್ಲಿ ಅನೇಕ ಜೀವರೂಪಗಳಿಂದ ಜನಿಸಿರುವೆ ನೀಲವಾದ ಕಂಠದಿಂದ ಶೋಭಿಸುತ್ತಲಿರುವೆ ನೀನು ಜಲರೂಪನು ದುಷ್ಟರನ್ನು ನಿಗ್ರಹಿಸುವವನು ಇಂತಹ ನಿನಗೆ ನಮಸ್ಕಾರ ಮೇಡುಷ್ಟಮ ದೇವಾ ಕ್ಷಿಪಿಷ್ಟಾಯ ತೆ ನಮಃ ಮಹೀಯಸೆ ನಮಸ್ತುಭ್ಯಂ ಹಂತ್ರೇ ದೇವಾರಿಣಾಂ ಸದಾ ಓ ದೇವದೇವನೇ ನೀನು ಭಕ್ತರನ್ನು ಉದ್ಧರಿಸುವುದರಲ್ಲಿ ಅಗ್ರಗಣ್ಯನು ತೇಜಸ್ವರೂಪನು ಪಿಂಗಳ ಕೇಶದಿಂದ ಶೋಭಿಸುತ್ತಿರುವ ದೇವತೆಗಳಿಗೆಲ್ಲ ಪ್ರಭುವಾದವನು ಸಮಸ್ತ ಪ್ರಾಣಿಗಳೂ ಸುಖ ಪ್ರಾಣಿಗಳಿಗೂ ಸುಖವನ್ನು ಉಂಟುಮಾಡುವಂತಹ ಪರಮಾತ್ಮಸ್ವರೂಪನು ಕಪ್ಪಾದ ಕಂಠದಿಂದಲೂ ಸುವರ್ಣಮಯವಾದ ದೇಹ ಕಾಂತಿಯಿಂದಲೂ ಬೆಳಗುತ್ತಿರುವವನು ತಾರಾಯ ಸುತರಾಯ ಸುತಾರಾಯ ತರುಣಾಯ ಸುತೇಶ ಹರಿಕೇಶಾಯ ದೇವಾಯ ಮಹೇಶಾಯ ನಮೋ ನಮಃ ದೇವಾಂ ಶಂಭವೆ ತುಭ್ಯಂ ವಿಭವೇ ಪರಮಾತ್ಮನೇ ಪರಮಾಯ ನಮಸ್ತುಭ್ಯಂ ಕಾಲಕಂಠಾಯ ತೇ ಪ್ರಳಯ ಕಾಲದಲ್ಲಿ ಉಗ್ರರೂಪವನ್ನು ತಾಳಿ ಮಹಾಭಯಂಕರನಾಗಿತ್ತು ಪವಿತ್ರವಾದ ಭಸ್ತವನ್ನು ಶರೀರದಲ್ಲಿ ಲೇಪನ ಮಾಡಿಕೊಂಡು ರುದ್ರಾಕ್ಷ್ಮಗಳನ್ನು ಧರಿಸಿ ಶೋಭಿಸುತ್ತಿರುವವನು ಹಿರಣ್ಯಾಷಾಯ ಹಿರಣ್ಯವಶೇ ನಮಃ ಭೀಮಾಯ ಭೀಮೂಪಾಯ ಭೀಮಕರ್ಮರತಾಯ ಭಸ್ಮಿಗ್ಧರೀರಾಯ ರುದ್ರಾಕ್ಷವಾಭರಣಾಯ ಚ ನಮೋ ಹ್ರಸ್ವಾ ದೀರ್ಘಾ ವಾಮನಾಮೋಸ್ತುತೆ ಸಮಯೋಚಿತವಾಗಿ ಹ್ರಸ್ವದೀರ್ಘವಾಮನ ಮುಂತಾದ ರೂಪಗಳನ್ನು ಧರಿಸುವವನು ದೂರೇ ವಧಾ ತೇ ನಮೋ ನಮಃ ಧನ್ವಿನೆ ತುಭ್ಯಂ ಗರಿನೇ ಹಲಿನೇ ನಮಃ ಇಂತಹ ಪರಮೇಶ್ವರನಾದ ನಿನಗ ಅನಂತರ ನಮಸ್ಕಾರಗಳು ದೂರದಲ್ಲಿಯೇ ಶತ್ರುಗಳನ್ನು ಸಂವಹಿಸುವನು ಎದುರಿನಲ್ಲಿಯೇ ಶತ್ರುಗಳನ್ನು ಸಂಭವಿಸುವನು ಆದ ದೇವನಿಗೆ ನಮಸ್ಕಾರ ನಾನಾ ಯುಧ ಧರ ಆಯವ ದೈತ್ಯದಾನವನಾಶಿನಿ ಸದ್ಯಾಯ ಸದ್ಯ ರೂಪಾಯ ಸದ್ಯೋ ಜಾತಾಯ ವೈ ನಮಃ ಧನಸ್ಸು ಶೂಲ ಗದಿ ಹಲ ಮೊದಲಾದ ನಾನಾ ಆಯುಧಗಳನ್ನು ಧರಿಸಿ ದೈತ್ಯ ದಾನವರನ್ನು ನಾಶ ಮಾಡುವವನು ಸದಾ ಹೊಸದಾದ ಸ್ವರೂಪವುಳ್ಳುವವನು ಸದ್ಯೋ ಜಾತ ಈಗ ಹುಟ್ಟಿದಂತಹ ಸ್ವರೂಪ ಹೊಸದಾದ ಸ್ವರೂಪವುಳ್ಳುವವನು ಆಗತಾನಿ ಜನಿಸಿದ ಶಿಶುವಿನಂತೆ ಸದ್ಯೋಜಾತ ನಿರ್ಮೂಲವಾದ ಹೃದಯವುಳ್ಳುವನೂ ಆದ ದೇವನಿಗೆ ನಮಸ್ಕಾರ ವಾಮಾಯ ವಾಮರೂಪಾಯ ವಾಮನೇತ್ರಾಯ ತೇ ನಮಃ ಅಘೋರಾಯ ಪರೇಶಾಯ ವಿಕಟಾಯ ನಮೋ ನಮಃ ಸುಂದರನು ಸುಂದರವಾದ ಸ್ವರೂಪವುಳ್ಳನು ಸುಂದರವಾದ ನಯನಗುಳ್ಳುವನು ಶಾಂತಸ್ವರೂಪನು ವಕ್ರಸ್ವರೂಪನೂ ಆದ ಪರಮೇಶ್ವರನಿಗೆ ನಮಸ್ಕಾರ ತತ್ಪುರುಷಾಯ ಪುರಣಪುರುಷಾಯ ಪುರುಷಾಥ ಪ್ರಧಾನಿಯ ವ್ರತರಮೇನೆ ಮಹಾಪುರುಷನು ಜಗನ್ನಥನು ಅನಾಪುರುಷನು ಪುರುಷಾರ್ಥೂನು ಭಕ್ತರನ್ ಸಲಹೋ ವ್ರತವನು ಕೈಗುಂಡವನು ಈಶಾನ್ಯ ಮಸ್ತು ಭ್ರೀಶ್ವರೋ ನಮಃ ಬ್ರಹ್ಮಣೇ ಬ್ರಹ್ಮೂಪಾಯ ಮರಾತ್ಮನೆ ಈಶಾನನೂ ಆದ ಈಶ್ವರನಿಗೆ ನಮಸ್ಕಾರವು ಜಗತ್ತನ್ನು ಸೃಷ್ಟಿಸುವ ಬ್ರಹ್ಮಸ್ವರೂಪನು ಪರಮಾತ್ಮಾದ ದೇವನಿಗೆ ನಮಸ್ಕಾರವು ನೀನು ದುಷ್ಟರಿಗೆ ಉಗ್ರನಾಗಿರುವೆ ಉಗ್ರೋಸಿ ಸರ್ವದುಷ್ಟಾಂ ನಿಯಂತ ಶಿವೋಸಿನ್ನ ಕಾಲಕೂಟಾಶನೇದುವನ ಕಾರಿಣೇ ಅವನ ರಕ್ಷಣೆ ನೀನು ದುಷ್ಟರಿಗೆ ಉಗ್ರನಾಗಿರುವೆ ಶಿಷ್ಯರನ್ನು ಸಲಹುವೆ ಕಾಲಕೂಟ ವಿಶ್ವವನ್ನು ಭಕ್ಷಿಸಿ ದೇವತೆಗಳು ಮೊದಲಾದವರನ್ನು ರಕ್ಷಿಸಿರುವೆ ವೀರಾಯ ವೀರಭದ್ರಾಯ ರಕ್ಷವೀರಾಯ ಶೂಲಿನೇ ರಕ್ಷತ್ ವೀರಾಯ ರಕ್ಷಣೆ ಮಾಡತಕ್ಕಂಥ ವೀರ ಮಹಾದೇವಾ ಮಹತೆ ಪಶೂಂನಾಂ ಪತಯೇ ನಮಃ ಇಂತಹ ಮಂಗಳ ಮಂಗಳೂಪನಾಥ ನಿನಗೆ ನಮಸ್ಕಾರ ವೀರನು ವೀರಭದ್ರನು ವೀರರನ್ನು ಸಲಭುವನು ತ್ರಿಶೂಲವನ್ನು ಧರಿಸಿರುವನು ದೇವದೇವನು ಪಶುಪತಿಗೆ ನಮಸ್ಕಾರವು ವೀರಾತ್ಮನೇ ಸುವಿಜ್ಞಾ ಶ್ರೀಕಂಠಾಯ ಪಿನಾಕಿನೇ ನಮೋ ಅನಂಥಾಯ ಸೂಕ್ಷ್ಮ ನಮಸ್ತೆ ವೀರಸ್ವರೂಪನು ವಿದ್ಯಾಸ್ವರೂಪನು ಪಿನಾಕ ನನಸ್ತನುಳ್ಳಂತಹ ಧರಿಸಿದಂತಹ ಕೊನೆಯಿಲ್ಲದವನು ಸೂಕ್ಷ್ಮಸ್ವರೂಪನು ಭಯಂಕರವಾದ ಕೋಪವುಳ್ಳವನು ಮೃತ್ಯುವನ್ಯವೇ ಕೋ ಮೃತ್ಯುವಿನಂತಹ ಕೋಪವುಳ್ಳುವವನು ಅಂತೇಳಿ ಆದಂತಹ ಶ್ರೀಕಂಠನಿಗೆ ನಮಸ್ಕಾರ ಪರಾಯ ಪರಮೇಶಾಯ ಪರಾತ್ಪರ ತರಾಯ ಚ ಪರಾತ್ಪರಾಯ ವಿಭವೇ ನಮಸ್ತೆ ವಿಶ್ವಮೂರ್ತೆಯೇ ಸರ್ವೋತ್ಕೃಷ್ಟನು ಜಗದುಡೆಯನು ಜಗದ್ರೂಪನೂ ಆದ ಶಿವನಿಗೆ ನಮಸ್ಕಾರ ವಿಷ್ಣುವೇ ಪತ್ನಿಯಾಗಿ ಉಳ್ಳವನು ನಮೋ ವಿಷ್ಣು ಕಳತ್ರಾಯ ವಿಷ್ಣು ಕ್ಷೇತ್ರಾಯ ಭಾನವೇ ವಿಷ್ಣುವೇ ಕ್ಷೇತ್ರವಾಗಿ ಉಳ್ಳವನು ಭೈರವಾಯ ಶರಣ್ಯಾಯ ತ್್ಯಂಬಕಾಯ ವಿಹಾರಿಣಿ ತೇಜಸ್ವರೂಪನು ಭಯಂಕರನು ಅನಾಥರಕ್ಷಕನು ಮೂರು ಕಣ್ಣುಗಳುಳ್ಳವನು ಆದ ಪರಮೇಶ್ವರನಿಗೆ ನಮಸ್ಕಾರವು ಮೃತ್ಯುಂಜಯಾಯ ಶೋಕಾಯ ತ್ರಿಗುಣಾಯ ತ್ರಿಗುಣಾತ್ಮನೇ ಚಂದ ಚಂದ್ರಸೂರ್ಯಾಗ್ನಿ ನೇತ್ರಾಯ ಸರ್ವಕಾರಣ ಸೇತವೇ ಎಲೈ ಮಹೇಶ್ವರನೇ ನೀನು ಮೃತ್ಯುವನ್ನೇ ಜಯಿಸಿದವನು ಶೋಕವಿಲ್ಲದವನು ಸತ್ವರಜಸ್ಸು ತಮಸ್ಸು ಎಂಬ ಮೂರು ಗುಣಗಳ ಸ್ವರೂಪನು ಚಂದ್ರಸೂರ್ಯಾಗ್ನಿ ರೂಪಗಳಾದ ಮೂರು ಕಣ್ಣುಗಳು ನಿನಗಿರುವವು ಎಲ್ಲ ಜಗತ್ತಿಗೂ ಆದಿ ಕಾರಣನೂ ಇಂತಹ ದೇವನಿಗೆ ನಮಸ್ಕಾರವು ಬ್ರಹ್ಮವಿಷ್ಣು ಇಂದ ಚಂದ್ರಾದಿ ಪ್ರಮುಖ ಸಕಲಾಸುರ ಮುನಯಶ್ಚಾಪರೇ ತ್ವತ್ ತ್ಹ ಸಂಪ್ರಸೂತ ಮಹೇಶ್ವರ ಓ ದೇವನೇ ನೀನು ನಿನ್ನ ತೇಜಸ್ಸಿನಿಂದ ಸಕಲ ಜಗತ್ತನ್ನು ವ್ಯಾಪಿಸಿರುವೆ ನೀನು ಪರಬ್ರಹ್ಮನು ಉತ್ಪತ್ತಿ ಮೊದಲಾದ ಯಾವ ವಿಕಾರಗಳು ನಿನಗಿಲ್ಲ ನೀನು ಜ್ಞಾನಸ್ವರೂಪನು ಆನಂದ ಸ್ವರೂಪನು ಸ್ವಯಂ ಪ್ರಕಾಶನು ಬ್ರಹ್ಮವಿಷ್ಣು ಇಂದ್ರ ಚಂದ್ರ ಮೊದಲಾದ ದೇವತೆಗಳು ಮುನಿಗಳು ಮೇಕೆಲ್ಲ ಪ್ರಾಣಿಗಳು ಸಹ ನಿನ್ನಿಂದಲೇ ಜನಿಸಿರುವವು ಯಥ ವಿಭರ್ಷಿ ಸಕಲಂ ವಿಭಜಿತನುಮಷ್ಟ ಅಷ್ಟಮೂರ್ತಿರಿತೀಶ್ಚ ತ್ವಮಾದಃ ಕರುಣಾಮಯ ಓ ದೇವ ಈ ಜಗತ್ತನ್ನು ಎಂಟು ಭಾಗವಾಗಿ ವಿಭಾಗಿಸಿ ಎಂಟು ಮೂರ್ತಿಗಳಾಗಿ ನೀನು ಧರಿಸಿರುವ ಆದ ಕಾರಣ ನಿನಗಷ್ಟಮೂರ್ತಿಯೆಂದು ಹೆಸರು ನೀನು ಆಧಿಪುರುಷನು ದಯಾಮಯನು ತ್ವಯದ್ಯೋ ದಹತ್ಯಗ್ನಿ ಭಯತ್ತವ ಸೂರ್ಯಸ್ತಪತಿ ದೇ ಭೀತ್ಯ ಮೃತ್ಯುರ್ಧಾವತಿ ನಿನ್ನ ಭಯದಿಂದ ಗಾಳಿಯು ಬೀಸುವನು ನಿನ್ನ ಭಯದಿಂದಲೇ ಅಗ್ನಿಯು ಉರಿಯುವನು ನಿನ್ನ ಭಯದಿಂದಲೇ ಸೂರ್ಯನು ಬೆಳಗುವನು ಮೃತ್ಯು ನಿನ್ನ ಹೆದರಿಕೆಯಿಂದಲೇ ದೂರ ಓಡುವನು ದಯಾ ಸಿಂಧೋ ಪ್ರಸೀದ ಪರಮೇಶ್ವರ ರಕ್ಷರಕ್ಷ ಸದೈವಾಸ್ಮಾನ್ ಯಸ್ಮ್ ವಿಚೇತಸಃ ದಯಾಮಯನಾದವೋ ಪರಮೇಶ್ವರನೇ ಪ್ರಸನ್ನನಾಗು ದುಃಖಿತರು ಮೂಢರೂ ಆದ ನಮ್ಮ ಸದಾ ಸಲಹುವನಾಗು ರಕ್ಷಿತ ಸತತ ತ್ವಯ ಕರುಧೇನಾಪದಭ್ಯೋ ವಯಂ ಶಂಭೋ ತವೈವಾಪಾ ಕರುಣಾಮಯನಾದೋ ಪರಮೇಶ್ವರ ಅನೇಕ ವಿಪತ್ತುಗಳಲ್ಲಿ ಆಪತ್ತುಗಳಲ್ಲಿ ಹಿಂದಿನೀನೇ ನಮ್ಮನ್ನು ಸಲಹೆರುವೇ ಅದರಂತೆ ಈಗಲೂ ನಮ್ಮನ್ನು ಸಲಹೆ ಬೇಕು ಯಜ್ಞೋದ್ಧ ಕು ಶೀಘ್ರಂ ಪ್ರಸಾದ ಅಸಮಪ್ತಿಯ ದೂರ್ಗೇಶ ಪ್ರಜಾಪತಿ ದಕ್ಷಯಜ್ಞವನ್ನು ಉದ್ಧರಿಸಿ ಸಮಾಪ್ತಗೊಳಿಸು ಭಗ ಅಂದರೆ ಸೂರ್ಯರಲ್ಲಿ ಅಂದರೆ ದ್ವಾದಶ ಆದಿತ್ಯರಲ್ಲಿ ಒಬ್ಬ ಭಗ ಭಗನು ತನ್ನ ಕಣ್ಣುಗಳನ್ನು ತಿರುಗಿ ಪಡೆಯಲಿ ಯಜಮಾನನನ್ನು ದಕ್ಷನ ಬದುಕುವಂತೆ ಮಾಡು ಪೂಷನೆಂಬ ಆದಿತ್ಯನು ಹಲ್ಲು ಹಲ್ಲುಗಳು ತಿರುಗಿ ಬೆಳೆಯಲಿ ಭೃಗು ಮುನಿಯ ಕೂದಲುಗಳು ಗಡ್ಡ ಮೊದಲಿನಂತೆಯೇ ಬೆಳೆಯಲಿ ಭವತಾನುಗೃಹಿ ಇದಂ ದೇವಾಂಚ ಸರ್ವಶಃ ಆರೋಗ್ಯಂ ಭಗ್ನಗಾತ್ರ ಶಂಕರ ಓ ಪ್ರಭುವೆ ನಿನ್ನ ಅನುಗ್ರಹದಿಂದ ದೇವತೆಗಳು ಮುಂತಾದವರ ಆರೋಗ್ಯವನ್ನು ಹೊಂದಲಿ ವೀರಭದ್ರನ ಆಯುಧ ಪ್ರಹಾರಗಳನ್ನು ನಾಶವಾಗಲಿ ಪೂರ್ಣಭಾಗೋಸ್ತೇನಾಥ ದೇನಾಥ ಕರ್ಮಣಿ ರುದ್ರಭಾಗೇನ ಯಜ್ಞಸ್ತೆ ಕಲ್ಪಿತೋ ನಾನಥ ಕ್ವಚಿತ್ ಓ ಶಂಕರ ಇದು ಮೊದಲುಕೊಂಡು ಯಜ್ಞದಲ್ಲಿ ನಿನಗೆ ಪೂರ್ಣ ಭಾಗವನ್ನು ಕಲ್ಪಿಸುವೆವು ಇನ್ನು ಇದನ್ನು ಎಂದಿಗೂ ತಪ್ಪಿಸುವುದಿಲ್ಲ ಇತ್ಯ ಸಪ್ರಜೇಷ ರಮೇಶ್ಚ ಕೃತಾಂಜಲಿ ದಂಡವತ್ ಪತಿತ ಭೂಮೌ ಕ್ಷಮೈಿತ ಮುತಃ ಎಲೆ ನಾರದನೆ ಹೀಗೆ ಹೇಳಿ ಬ್ರಹ್ಮನು ವಿಷ್ಣುವು ಸಹ ಅಂಜಲಿಬದ್ಧರಾಗಿ ದಂಡದಂತೆ ಭೂಮಿಯಲ್ಲಿ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥಿಸುತ್ತಾ ತಮ್ಮನ್ನು ಕ್ಷಮಿಸುವಂತೆ ಶಿವನನ್ನು ಬೇಡಿಕೊಂಡರು ಇದೆ ಶ್ರೀ ಶಿವಮಹಾಪುರಾಣೇರುದ್ರ ಸಂಹಿತೆಯಂ ಸತೀ ಖಂಡೇ ಏಕಚತ್ವರಿಂಶೋಧ್ಯಾಹ ಇಲ್ಲಿಗೆ ಶಿವಪುರಾಣದ್ರ ಸಮಿತಿಯಲ್ಲಿನ ಸತೀ ಖಂಡದಲ್ಲಿ ನಲವತ್ತ ಒಂದನೆಯ ಅಧ್ಯಾಯವು ಮುಗಿಯಿತು ಮುಂದೆ ನಲವತ್ತೆರಡನೇ ದಿನ ನಾಳೆ ದಿವಸ ನೋಡೋಣ ಹರೇ ಶ್ರೀ ಶಿವಾರ್ಪಿತ ವಸ್ತು ಶ್ರೀಶಂಕರ ಅರ್ಪಿತ